ಕಮ್ಮ ಕಮ್ಮಣ ಕಮ್ಮಡವೆಂದುಲಿ ಕನ್ನಡ ಕನ್ನಡ ಕನ್ನ ಕನ್ನಡವೆಂದುಲಿ ಕನ್ನಡ ನಾಡಿನವೋ ಕಂದ ಕನ್ನಡ ನಾಡಿನವೋ ಕಂದ ಕಮ್ಮಡ ಭಾಷೆಯ ಕೀರುತಿ ಹಬ್ಬಿತು ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕಾಕೊಳ ಬೆಳಕೊಳಾಯಿ ಹೊಳೆ ಹರಿಹರ ಹಂಪೆ ಹಳಬಿಡುಬೇನೂರು ಶಿಲೆಯಲ್ಲಿ ಜೀವನ ಕಲೆಗಳ ಬೆಳಗುವ ನಿಲ್ಪ ಕಲೆಗಳ ತವರೂರು ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮ ಉಡುತಡಿ ಊರಿನ ಅಕ್ಕಮ್ಮ ಕನ್ನಡ ನಾಡಿಗೆ ಿ ತಂದೆಯ ವೀರ ರಮಣಿಯರ ಕರುನಾಡೋ